ಶ್ರೀಗುರುಭ್ಯೋ ನಮಃ ಹರಿ ಓಣೇಶಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಸ್ತ್ರೀ ದಂ ಪುನಚದಿಶಂಕರ ಭಗವತ್ಪಾದ ಆತ್ಮಬೋಧ ಶಂಕರ ಶಂಕರಾಚಾರ್ಯ ಕೇಶವಂ ಪಾತರಾಯಣಂ ಸೂತ್ರ ಭಾಷ್ಯಕೃತ ವಂದೇ ಭಗವಂತೌ ಪುನಃಪುನಃ ಶ್ರುತಿಸ್ಮೃತಿಪುರಾಣ ಕರುಣಾಲಯ ನಮಾ ಭಗವತ್ಪಾದ ಶಂಕರಂ ಲೋಕಶಂಕರಂ ಶಂಕರಾಚಾರ್ಯರ ಪೂಜ್ಯ ಪಾದಗಳಿಗೆ ಶರಣಾಗುತ್ತ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಪದತಲಗಳಲ್ಲಿ ನಮಿಸುತ್ತಾ ಸದ್ಗುರುಗಳಾದ ವಿದ್ವಾನ್ ಮಹಾಮಹೋಪಾಧ್ಯಾಯ ವಜ್ರವೇದಾಂತಿಗಳಾದ ಡಾಕ್ಟರ್ ಕೆ ಜಿ ಶರ್ಮರ ಪದತಲಗಳಲ್ಲಿ ಶರಣಾಗುತ್ತಾ ಶಂಕರಾಚಾರ್ಯ ಕೃತಿಯಾದ ಆತ್ಮಬೋಧದ ನಲವತ್ತ ಒಂಬತ್ತನೇ ಶ್ಲೋಕವನ್ನು ಇವತ್ತು ನಾವು ನೋಡೋಣ ಇವತ್ತಿನಿಂದ ಜೀವನ್ಮುಕ್ತಿ ಈ ವಿಚಾರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ನೋಡೋಣ ಆ ವಿಚಾರ ಜೀವನ್ಮುಕ್ತಿಯ ಕುರಿತಾಗಿ ಜೀವನ್ ಮುಕ್ತಸ್ತು ತದ್ವಿದ್ವಾನ್ ಪೂರ್ವೋಪಾಧಿಗುಣಾಂಸ್ತ್ಯಜೇತ್ ಸಸಚ್ಚಿ ಧರ್ಮತ್ವ ಭ್ರಮರ ಕೀಟವತ್ಮುಕ್ತ ವಿವಾನ್ ಇದನ್ನರಿತ ಜೀವನ್ಮುಕ್ತನು ಯಾವುದನ್ನರಿತ ಆತ್ಮನೇ ಸರ್ವೇಂದು ಹರಿತವನು ಹೇಗೆ ಜಗತ್ತೆಲ್ಲವೂ ಜಗತ್ತೆಲ್ಲವೂ ಆತ್ಮನೆ ಮತ್ತು ತನ್ನ ಆತ್ಮನೇ ಸರ್ವವೆಂದು ಕಂಡುಕೊಳ್ಳತಕ್ಕಂಥವನು ಮಣ್ಣಿನ ಗಡಿಗೆಗಿಂತ ಮಣ್ಣು ಅಥವಾ ಮಣ್ಣಿಗಿಂತ ಮಣ್ಣಿನ ಗಡಿಗೆ ಬೇರೆ ಎಲ್ಲ ಅಂಥೇಳಿ ಹೇಗೆ ಇದೆಯೋ ತೋರ್ತದೋ ಅದೇ ರೀತಿಯಲ್ಲಿ ಆತ್ಮನೇ ಸರ್ವವೆಂದು ಕಂಡುಕೊಳ್ಳುವವನು ತತ್ ವಿದ್ವಾನ್ ಜೀವನ್ಮುಕ್ತ ಇದನ್ನರಿತ ಜೀವನ್ಮುಕ್ತನು ಪೂರ್ವೋಪಾಧಿಗುಣಾನ್ ತ್ಯಜೇತ್ ಪೂರ್ವೋಪಾಧಿ ಗುಣಾಂ ಪೂರ್ವ ಉಪಾಧಿ ಗುಣಾನ್ ತ್ಯಜೇದು ಗುಣಾನ್ಸ್ ತ್ಯಜೇದಂತ ತೊಟ್ಟಿಸಿರುವ ಸಂಧಿ ಮೊದಲಿನ ಉಪಾಧಿ ಧರ್ಮಗಳೆಲ್ಲವನ್ನು ಬಿಟ್ಟುಬಿಡ್ತಾನೆ ಯಾವುದು ಉಪಾಧಿ ಧರ್ಮ ಉಪಾಧಿ ಅಂದರೆ ಗುಣ ಅಂದರೆ ರೂಪ ನಾಮರೂಪಾಧಿ ಉಪಾಧಿಗಳು ಇಂಥ ವೃತ್ತಿ ಇಂತಹ ಹೆಸರು ಇಂತಹ ಮನೆ ಅಥವಾ ಯಾವುದೇ ಒಂದು ಉಪಾಧಿ ಧರ್ಮ ಇವುಗಳನ್ನೆಲ್ಲ ಬಿಟ್ಟು ಬಿಡ್ತಾನೆ ಯಾವುದು ಜೀವನ ಅವನು ಭ್ರಮರ ಕೀಟದಂತೆ ಸಹ ಭ್ರಮರ ಕೀಟವತ್ತು ಅಂದರೆ ಮಕರಂದವನ್ನು ಹೇಗೆ ಅದು ಹೂವಿನ ಸಾರವಾಗಿರ್ತಕ್ಕಂಥ ಮಕರಂದ ಅದರಿಂದ ಜೇನನ್ನು ಯಾವ ರೀತಿ ಹೀರಿಕೊಳ್ಳುತ್ತದೆ ಅದೇ ರೀತಿಯಲ್ಲಿ ಸಾರವನ್ನು ಸತ್ಯ ಜ್ಞಾನಾದಿ ಧರ್ಮ ಏನಿದೆ ಸಾರ ಸ್ವರೂಪ ಅದು ಅವುಗಳನ್ನು ಅವನು ಪಡ್ಕೊಂಡಿರ್ತಾನೆ ಭ್ರಮರ ಕೀಟದಂತೆ ಅಥವಾ ಜೇನುದುಂಬಿಯಂತೆ ಜೇನು ಹುಳದಂತೆ ಹ್ಞೂ ಅಥವಾ ನಾವೇನು ಹೇಳ್ಬೋದು ಹಂಸ ಕ್ಷೀರ ನ್ಯಾಯ ಅಂತೇಳಿ ಹೇಳಿದಾಗ ಹಂಸದಂತೆ ಹೇಗೆ ಹಾಲಿನಲ್ಲಿರುವ ನೀರನ್ನು ಬಿಟ್ಟು ನೀರಿನ ಬಿಟ್ಟು ಕೇವಲ ಹಾಲನ್ನು ಹಂಸವು ಸ್ವೀಕರಿಸ್ತದೋ ಹಂಸಕ್ಷೀರನ್ಯಾಯ ಭ್ರಮರ ಇಲ್ಲಿ ಭ್ರಮರಕೀಟನ್ಯಾಯ ಅಂತೇಳಿ ಹೇಳ್ತಾ ಮತ್ತು ಸತ್ಯ ಜ್ಞಾನಾಧಿಧರ್ಮಗಳನ್ನು ಪಡ್ಕೊಂಡಿರ್ತಾನೆ ಅಂತಹ ಜೀವನ್ಮುಕ್ತನು ಸ ಸಚಿದಾಧಿಧರ್ಮ ಭೇಜೆ ಭ್ರಮರಕೀಟವತ್ ಅಂತೇಳಿ ಜೀವನ್ ಮುಕ್ತಸ್ತು ಸದ್ವಿನ್ ಪೂರ್ವೋಪಾಧಿಗುಣಾನ್ ತಜೇತ್ ಸಚಿದಾನಂದೂಪತ್ ಭತ್ ಭ್ರಮರಕೀಟವತ್ ಇದು ಪಾಠಾಂತರ ಸಸಚ್ಚಿದಾದಿ ಧರ್ಮತ್ವ ಭೇಜೆ ಭ್ರಮರ ಕೀಟವತ್ತು ಅಥವಾ ಸಚ್ಚಿದಾನಂದ ರೂಪತ್ವ ಭವೇದ್ ಭ್ರಮರ ಕೀಟವತ್ತು ಬ್ರಹ್ಮವನ್ನು ತಿಳಿದಂತಹ ಜೀವನ್ಮುಕ್ತನು ಹಿಂದಿನ ಉಪಾಧಿಗಳನ್ನು ಮತ್ತು ಗುಣಗಳನ್ನು ಶರೀರದ ಗುಣಗಳನ್ನು ತ್ಯಜಿಸ್ತಾನೆ ಕೀಟವು ಭ್ರಮರವಾಗುವಂತೆ ಭ್ರಮರ ಕೀಟನ್ಯಾಯ ಅಂತೇಳಿ ಹೇಳಿದರೆ ಇಲ್ಲಿ ಹಂಸಕ್ಷೀರ ನ್ಯಾಯ ಹಾಗೆ ಅಲ್ಲ ಕೀಟ ಹೇಗೆ ಭ್ರಮರವಾಗ್ತದೋ ಅದು ಭ್ರಮರ ಕೀಟನ್ಯಾಯ ಉದೆಗೆ ರೇಷ್ಮೆ ಹುಳ ರೇಷ್ಮೆ ಹುಳ ಅದು ಮೊಟ್ಟೆ ಮೊಟ್ಟೆಯ ನಂತರ ಹುಳ ಆಗ್ತದೆ ಲಾರ್ವ ಅಂತ ಹೇಳ್ತಾರೆ ಎಗ್ಸ್ ಎಗ್ ಆದಮೇಲೆ ಲಾರ್ವ ಹುಳ ಆ ಹುಳ ಆಮೇಲೆ ಪ್ಯೂಪ ಸ್ಟೇಜಿಗೆ ಹೋಗ್ತದೆ ಅಂದರೆ ಒಂದು ಕೋಶ ಅದರ ಸುತ್ತಲೂ ಒಂದು ಎಳೆ ಗೂಡಿನ ಹಾಗೆ ಅದು ತಯಾರು ಮಾಡಿಕೊಳ್ತದೆ ಅದರೊಳಗಡೆ ಅದು ಇರ್ತದೆ ಹುದುಗಿರ್ತದೆ ಅದು ಪ್ಯೂಪ ಸ್ಟೇಜ್ ಈ ಅವಸ್ಥೆಯಲ್ಲಿ ಅದು ಆ ಕೀಟವು ಮುಂದೆ ತಾನೂ ರೆಕ್ಕೆಗಳ ಪುಕ್ಕುಗಳಂತಹ ಒಂದು ಕೀ ಭ್ರಮರವಾಗ್ತೇನೆ ದುಂಬಿ ಆಗ್ತೇನೆ ಅಂಥೇಳಿ ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಇರ್ತದಂತೆ ಹಾಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಕೊನೆಗೊಂದು ದಿವಸ ಅದು ಈ ಮೊಟ್ಟೆ ಇದನ್ನು ಒಡೆದು ಹೊರಗೆ ಬರ್ತದೆ ಕೋಶವನ್ನು ಪ್ಯೂಪ ಸ್ಟೇಜನ್ನು ಅದನ್ನು ಒಡೆದು ಅದು ಹೊರಗೆ ರೆಕ್ಕೆ ಪುಕ್ಕಗಳಿಗೆ ಹೊರಗೆ ಬರ್ತದೆ ಅದೇ ರೀತಿಯಲ್ಲಿ ಕೀಟವು ಭ್ರಮರವಾಗುವಂತೆಯೇ ಈ ಜೀವನು ನಾಮರೂಪಾಧಿ ನಾಮ ರೂಪ ಮೊದಲಾದ ಉಪಾಧಿಗಳನ್ನು ಉಪಾಧಿ ಗುರುತು ಗುಣಗಳನ್ನ ಬಿಟ್ಟು ಶರೀರದ ಗುಣಗಳನ್ನ ತೊರೆದು ಅವನು ಆತ್ಮಸ್ವರೂಪನಾಗಿ ಬಿಡ್ತಾನೆ ಅದೇ ಚಿಂತನೆಯಿಂದ ತಾನು ಆತ್ಮನು ಎನ್ನತಕ್ಕಂಥ ಚಿಂತನೆಯಿಂದ ಹಾಗೂ ಜಗತ್ತೆಲ್ಲವೂ ತನ್ನ ಆತ್ಮಸ್ವರೂಪವೇ ಹಾಗೂ ಜಗತ್ತೆಲ್ಲವೂ ತನ್ನೊಳಗಿದೆ ತಾನು ಜಗತ್ತಿನಲ್ಲಿ ಎಲ್ಲದರೊಳಗಿದ್ದೇನೆ ಎನ್ನತಕ್ಕಂಥ ಭಾವ ಸದಾ ಬಲಿತು ಸದಾ ಅದು ವೃದ್ಧಿಯಾಗಿ ಅವನಲ್ಲಿ ಕೊನೆಗೊಂದು ದಿವಸ ಅವನು ಹೇಗೆ ಕೀಟವು ಭ್ರಮರವಾಗ್ತದೋ ಅದೇ ರೀತಿಯಲ್ಲಿ ಸಚ್ಚಿದಾನಂದ ಸ್ವರೂಪವಾದಂತಹ ಬ್ರಹ್ಮವನ್ನೇ ಅವನು ಹೊಂದುತ್ತಾನೆ ಅಂದರೆ ಬ್ರಹ್ಮ ಅನುಭವವನ್ನು ಹೊಂದುತ್ತಾನೆ ಅವನು ಅಂತೇಳಿ ಹೇಳ್ತಾಯಿದ್ದೆ ಜೀವನ್ ಮುಕ್ತಸ್ತು ತದ್ ವಿವಾನ್ ಪೂರ್ವೋಪಾಧಿಗುಣಾನ್ ಸ್ವಿದಾನಂದರೂಪತ್ವಾ ಭತ್ ಭ್ರಮರ ಜೀವನ್ಮುಕ್ತನಾದ ಜ್ಞಾನಿಯು ಹಿಂದೆ ಹೇಳಿದ ಉಪಾಧಿಗಳ ಗುಣದೋಷಗಳನ್ನೆಲ್ಲ ತ್ಯಜಿಸಿ ತನ್ನ ಸಚಿದಾನಂದ ಸ್ವರೂಪದಿಂದಾಗಿ ಕೀಟವು ಭ್ರಮರವಾಗುವಂತೆ ಬ್ರಹ್ಮನೇ ಆಗುತ್ತಾನೆ ಈ ಪ್ರಪಂಚದಲ್ಲಿ ಜೀವಿಸಿರುವಾಗಲೇ ತನ್ನ ಆತ್ಮಸ್ವರೂಪವನ್ನು ಅರಿತಂತಹ ಮಹಾನುಭಾವನೆ ಜೀವನ್ಮುಕ್ತ ತನ್ನ ಆತ್ಮಜ್ಞಾನದಿಂದ ಪೂರ್ಣವಾಗಿ ಅವಿದ್ಯೆಯಿಂದ ಬಿಡುಗಡೆಯನ್ನು ಹೊಂದಿ ತನ್ನ ಪ್ರಾರಬ್ಧ ಕರ್ಮ ಕಳೆಯುವವರೆಗೆ ಅವನ ಮಾಡಿದಂಥ ಕರ್ಮ ಇರ್ತದೆ ಅನುಭವಿಸಲಿಕ್ಕೆ ಪುಣ್ಯವಾಪುಗಳ ಹಿಂದಿನಂತೂ ಬ್ರಹ್ಮಜ್ಞಾನ ಒಮ್ಮೆ ಆತ್ಮಜ್ಞಾನ ಆದಮೇಲೆ ಅವನು ಅವನಿಗೆ ಪುಣ್ಯ ಪಾಪಗಳಿಲ್ಲ ಅವೆರಡನ್ನೂ ಮೀರಿದಂಥವನು ಅವನು ಪುಣ್ಯಕ್ಕೋಸ್ಕರವಾಗಿಯೂ ಪುಣ್ಯ ಸಂಪಾದನೆಗೋಸ್ಕರವಾಗಿಯೂ ಮಾಡುವುದಿಲ್ಲ ಅಥವಾ ಪಾಪವನ್ನು ಕೂಡ ಮಾಡುವುದಿಲ್ಲ ತನ್ನ ಆತ್ಮಜ್ಞಾನದಿಂದ ಪೂರ್ಣವಾಗಿ ಅವಿದ್ಯೆಯಿಂದ ಬಿಡುಗಡೆಯನ್ನು ಹೊಂದಿ ಮೊದಲನದನ್ನೆಲ್ಲ ಆ ಮುಂದೆ ಅವನು ಮಾಡುವುದಿಲ್ಲ ತನ್ನ ಪ್ರಾರಬ್ಧ ಕರ್ಮ ಕಳೆಯುವವರಿಗೆ ಆದರೆ ಹಿಂದೆ ಮಾಡಿದ್ದು ಯಾವುದೂ ಪ್ರಾರಬ್ಧ ಕರ್ಮ ಅಂದರೆ ಈಗಾಗಲೇ ಫಲವನ್ನು ಕೊಡಲಿಕ್ಕೆ ಆರಂಭವಾದಂಥ ಕರ್ಮ ಯಾವುದಿದೆ ಅದು ಮುಗಿಯುವವರಿಗೆ ಬೇರೆ ಕರ್ಮಗಳೆಲ್ಲ ಸುಟ್ಟೋಗ್ತವೆ ಅನ್ನೋದು ಈಗಾಗಲೇ ಅವನು ಅನುಭವಿಸ್ತಾ ಇರುವಂತಹ ಯಾವ ಕರ್ಮ ಫಲಗಳಿವೆ ಅದು ಮುಗಿಯುವ ತನಕ ಈ ಭೂಮಿಯ ಮೇಲೆ ಯಾತ್ರೆಯನ್ನು ನಡೆಸ್ತಾ ಇರ್ತಾನೆ ಅಂದರೆ ಈ ಭೂಮಿಯಲ್ಲಿ ಅವನು ಬದುಕಿರ್ತಾನೆ ಪ್ರಾರಬ್ಧ ಕರ್ಮ ಮುಗಿಯುವವರಿಗೆ ಸತತ ಆತ್ ಅಂದರೆ ಮೊದಲೇ ಅದು ಅದು ವಿಧಿ ಬರೆದಿರ್ತಾನೆ ಹುಟ್ಟುವಾಗಲಿ ಗರ್ಭದಲ್ಲಿಯೇ ಶಿಶುವಿಗೆ ಇಷ್ಟು ಆಯುಷ್ಯ ಅಂಥೇಳಿ ಹಾಗಾಗಿ ಅಷ್ಟು ಕಾಲವನ್ನು ಇಲ್ಲಿ ಜೀವಿಸಿರಲೇಬೇಕಾಗ್ತದೆ ಅವನು ಆತ್ಮಜ್ಞಾನಿ ಆದರೂ ಕೂಡ ಅವನಿಗೆ ಮೋಕ್ಷ ಅಂತೇಳಿ ಹೇಳಿದರೆ ಅವನು ಜೀವನ್ಮುಕ್ತನಾಗಿರ್ಬೋದು ಇಲ್ಲೇ ಇಲ್ಲಿದ್ದೆ ಆದರೆ ಆತನು ಅವನ ಆಯುಷ ಮುಗಿಯುವವರಿಗೆ ಅಂದರೆ ಅವನ ಹಿಂದಿನ ಕರ್ಮಫಲ ಇರುವವರಿಗೆ ಪ್ರಾರಾಬ್ಧ ಕರ್ಮ ಮುಗಿಯುವವರೆಗೆ ಕೂಡ ಅವನ ಭೂಮಿಯ ಮೇಲೆ ವಾಸವಾಗಿರ್ತಾನೆ ಸತತ ಆತ್ಮಾನುಸಂಧಾನದಿಂದ ಜೀವತ್ವ ಭಾವನೆಯನ್ನು ಅದರ ಕರ್ಮಭಾವನೆಗಳನ್ನು ಪೂರ್ಣವಾಗಿ ತ್ಯಜಿಸಿ ತಾನು ಜೀವನು ಹಾಂ ತಾನು ಇಂತಹ ಕರ್ಮಗಳನ್ನು ಮಾಡಬೇಕು ತಾನು ಪುಣ್ಯ ಮಾಡಬೇಕು ಅಥವಾ ತಾನು ಪಾಪ ಮಾಡಬಾರ್ದು ಮುಂತಾದಂಥ ಭಾವನೆಗಳನ್ನು ಪೂರ್ಣವಾಗಿ ತ್ಯಜಿಸಿ ದೈಹಿಕ ಬೌದ್ಧಿಕ ಮಾನಸಿಕ ವ್ಯವಹಾರಗಳನ್ನು ಅವನು ಬಿಟ್ಟಿರ್ತಾನೆ ತಮ್ಮ ಜೀವಭಾವನೆಯ ಮರಣರೂಪವಾದಂತಹ ನಿಗೂಢ ಮರಣವನ್ನು ಅನುಭವಿಸಿ ಅಂದರೆ ತಾನು ಜೀವಂತವಾಗಿದ್ದರೂ ಅವನು ಅವನಿಗೆ ಮನಸ್ಸೆಂಬುವಂಥದ್ದು ಇರುವುದಿಲ್ಲ ಅಂದರೆ ಕೇವಲ ಆತ್ಮ ನೆಲೆ ಆಗಿದ್ದವನಿಗೆ ಮನಸ್ಸಿದ್ದವನಿಗೆ ಸುಖ ದುಃಖಗಳು ಬರುತ್ತದೆ ಆ ಮನಸ್ಸಿಲ್ಲದವನಿಗೆ ಸುಖವು ದುಃಖವು ಯಾವುದೂ ಇಲ್ಲ ಒಂದೇ ಥರ ಎಲ್ಲವನ್ನು ಅನುಭವಿಸ್ತಾನೆ ಅದನ್ನೇ ಮರಣರೂಪವಾದ ನಿಗೂಢ ಮರಣ ಅಂತೇಳಿ ಹೇಳ್ತಾರೆ ಇದನ್ನು ಅನುಭವಿಸಿ ಜೀವಿಸುವಂತಹ ಅಪೂರ್ವ ಕೆಲವರೇ ಜೀವನ್ಮುಕ್ತರು ಕೆಲವೇ ಕೆಲವು ಮಂದಿ ಅವರನ್ನು ಜೀವನ್ಮುಕ್ತರು ಅಂತೇಳಿ ಹೇಳ್ತಾರೆ ಎಲ್ಲವನ್ನು ಒಂದೇ ಥರ ಸ್ವೀಕರಿಸ್ತಕ್ಕಂಥವ್ರು ಹಾಗೆ ಸ್ಥಿರ ಬುದ್ಧಿ ಅಂತೇಳಿ ಅದಕ್ಕೆ ಗೀತೆಯಲ್ಲಿ ಹೇಳ್ತಾರೆ ಸ್ಥಿತ ಪ್ರಜ್ಞಾ ಅಂತೇಳಿ ಹೇಳ್ತಾರೆ ಹಾಗೆ ಸ್ಥಿರವಾಗಿ ಆತ್ಮಾನುಭವದಲ್ಲಿ ನೆಲೆಸಿದಂತಹ ಜೀವನ್ಮುಕ್ತ ತನ್ನ ಆಂತರಿಕ ಅನುಭವದಿಂದ ಕದಲದೆ ಸಕಲ ಬಾಹ್ಯ ಆಕರ್ಷಣೆಗಳಿಂದ ಬಿಡುಗಡೆಯನ್ನು ಹೊಂದಿ ಅದಕ್ಕೆ ಅವನು ವಿಚಲಿತನಾಗದೆ ತನ್ನ ಆತ್ಮಾನುಭವದಲ್ಲಿ ಸದಾ ಮಗ್ನನಾಗಿರ್ತಾನೆ ಅವನಿಗೆ ಈ ಮೊದಲೇ ವಿವರಿಸಿದಂತಹ ದೇಹ ಯಾವದು ಸ್ಥೂಲ ಸೂಕ್ಷ್ಮತ್ವ ಕಾರಣ ದೇಹದ ಬಂಧನವಿಲ್ಲ ದೇಹ ಇದ್ದರೂ ಕೂಡ ಅವನಿಗೆ ದೇಹ ಭಾವ ಇರುವುದಿಲ್ಲ ಅವನು ಸದಾ ಬ್ರಹ್ಮಭಾವದಲ್ಲಿರ್ತಾನೆ ತಾನು ದೇಹವಲ್ಲ ತಾನು ಬ್ರಹ್ಮನು ತಾನು ಆತ್ಮನು ಭಾವನಲ್ಲಿ ಸದಾ ಜಾಗೃತವಾಗಿರ್ತದೆ ಸತತ ಚಿಂತನೆಯಿಂದ ಕೀಟವು ಭ್ರಮರವಾಗುವಂತೆ ಅವನು ಬ್ರಹ್ಮನಲ್ಲಿ ನೆಲೆಸಿ ಬ್ರಹ್ಮನೇ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತೇಳಿ ಉಪನಿಷತ್ತು ಹೇಳ್ತದೆ ಬ್ರಹ್ಮ ಅನ್ನೋ ಅರಿತವನ್ನು ಬ್ರಹ್ಮವೇ ಆಗ್ತಾನೆ ಈ ಕಣಜ ಅಂತ ಹೇಳ್ತಾರೆ ಅಥವಾ ಕಣಜಗ ಅಂತ ಹೇಳ್ತಾರೆ ವ್ಯಾಸ್ಪು ಹ್ಞೂ ನಾವೇನು ಹೇಳ್ತೇವೆ ಬೇರೆ ಬೇರೆ ಭಾಷೆ ಸ್ಥಳೀಯ ಭಾಷೆಗಳಲ್ಲಿ ಬೇರೆ ಬೇರೆ ಇರ್ತದೆ ಕೂಡೇಲು ಅಂತ ಹೇಳ್ತಾರೆ ಆಮೇಲೆ ಏನು ಕಂಚುಗಾರ ಅಂತ ಹೇಳ್ತಾರೆ ಬೇರೆ ಬೇರೆ ಇರ್ತಾರೆ ಇಂತಹ ಕಣಜ ಕಣಜದ ಹುಡುಗೇಳ್ತಾರೆ ಇದು ಮಣ್ಣಿನ ಗೂಡನ್ನು ಕಟ್ಟಿ ಅದಕ್ಕೆ ಒಂದೇ ಒಂದು ರಂಧ್ರವನ್ನಿಟ್ಟು ಒಳಗೆ ಒಂದು ಹುಳವನ್ನು ಇಡ್ತದೆ ಹಾಗಾಗಿ ಆ ಹುಳವನ್ನು ಕುಟುಕುತ್ತಾ ಬಾಗಿಲಿನಲ್ಲಿಯೇ ಕಣಜ ಕುಳಿತಿರ್ತದೆ ಹುಳು ಹೆದರಿಕೆಯಿಂದಲೂ ನೋವಿನಿಂದಲೂ ಪುನಃ ಹೊಡೆಯಲು ಸಿದ್ಧವಾಗಿರುವಂತಹ ಕಣಜಗದ ಮುಖವನ್ನು ನೋಡ್ತಾ ಇರ್ತದೆ ಇದು ಬಂದು ಬಂದು ಹೊಡೆಯದಂತೆ ಕಣಜ ಅದಕ್ಕೆ ಚುಚ್ಚೋದು ಹುಳಕ್ಕೆ ಹೀಗೆ ಕಣಜದ ರೂಪ ಆಕಾರದ ಮೇಲೆ ಏಕಾಗ್ರತೆಯಿಂದ ಧ್ಯಾನ ಮಾಡುವಂತಹ ಹುಳು ಅಂದರೆ ಅದು ಬಂದು ಹೊಡಿತಾ ಇರ್ತದಲ್ಲ ಇದರಿಂದಾಗಿ ಇದಕ್ಕೆ ಸದಾ ಅದರದ್ದೇ ಭಯ ಹ್ಞೂ ಅದರ ತಾಯಿಯೇ ಅದು ತಾಯಿಯ ಚಿಂತನೆಯಲ್ಲಿ ಇರ್ತದೆ ಹಾಗೆ ಅದು ಆ ತಾಯಿಯ ಸ್ವರೂಪವನ್ನು ಹೊಂದುತ್ತದೆ ಆ ಹುಳ ಅದಕ್ಕೆ ರೆಕ್ಕೆ ಹಾಗೆ ಬರ್ತದೆ ಅಂತ ಬೆಳೆಸಿಕೊಂಡು ಆ ಹುಳವು ಪರಿಪೂರ್ಣವಾಗಿ ಮಾರ್ಪಾಡು ಒಂದು ತಾನೂಕಣ ಜಗವೇ ಹಾಗೆಯೇ ಜಡವನ್ನು ನಿರಾಕರಿಸಿ ಚೈತನ್ಯವನ್ನೇ ಪ್ರತಿಪಾದಿಸುತ್ತಾ ಅನುಸಂಧಾನ ಮಾಡ್ತಕ್ಕಂಥ ಯೋಗಿಯು ತಾನು ಜಡ ಶರೀರವಲ್ಲ ಎಂಬುದನ್ನು ನಿತ್ಯವೂ ಅನುಸಂಧಾನ ಮಾಡ್ತಾ ತಾನು ಚೈತನ್ಯ ಸ್ವರೂಪ ಎನ್ನುವುದನ್ನು ಅನುಸಂಧಾನ ಮಾಡ್ತಾ ಇರತಕ್ಕಂಥ ಯೋಗಿ ಅನೇಕ ವರ್ಷಗಳ ಧ್ಯಾನದ ನಂತರ ತನ್ನ ಅಹಂಕಾರಭರಿತವಾದಂತಹ ಕ್ರಿಮಿ ಜೀವನವನ್ನು ಭಾವನೆಗಳನ್ನು ಕಳಚಿಕೊಂಡು ಅಹಂಕಾರ ಅಂದರೆ ನಾನು ನನ್ನದೇನತಕ್ಕಂಥ ಭಾವ ಇರತಕ್ಕಂತಹ ಈ ಒಂದು ಜೀವತ್ವ ನಾನು ಇಂಥವ ನಾನಂತವ ನನ್ನ ಹೆಸರು ಇದು ನನ್ನ ಮನೆಯಿದು ನನ್ನ ಉದ್ಯೋಗಿದು ಇತ್ಯಾದಿ ಭಾವನೆಗಳನ್ನು ಕಳಚಿಕೊಂಡು ಚೇತನಾರೂಪವಾದ ಆತ್ಮನಾಗಿ ಮೆರೆಯುತ್ತಾನೆ ಭವಬಂಧನದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಜೀವನ್ಮುಕ್ತನ ಎನಿಸ್ತಾನೆ ಅವನು ಮಾಡಿದರೂ ಮಾಡಿದ ಹಾಗಲ್ಲ ಅವನು ಉದ್ಯೋಗಿಯಾಗಿರ್ಬೋದು ಉದ್ಯೋಗ ಮಾಡಿದರೂ ಮಾಡಿದ ಹಾಗಲ್ಲ ಪುಣ್ಯಪಾಪಗಳು ಯಾವುದೂ ಕೂಡ ಅವನಿಗೆ ಬಾಧಿಸುವುದಿಲ್ಲ ಯಾಕಂದರೆ ಅವನ ಎಲ್ಲವನ್ನು ಏಕರೂಪದಿಂದ ನೋಡತಕ್ಕಂತಹ ಎಲ್ಲವನ್ನು ಎಲ್ಲದರೊಳಗೂ ತಾನೇ ಇದ್ದೇನೆ ಅಥವಾ ಎಲ್ಲವೂ ತನ್ನೊಳಗಿದೆ ಎನ್ನುವ ಭಾವವನ್ನು ಹೊಂದಿದವನಾಗಿ ಅವನು ಚಿದಾತ್ಮನಾಗಿ ಸಚ್ಚಿದಾನಂದ ಸ್ವರೂಪನಾಗಿ ಬೆಳೆಯುತ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ ಇನ್ನು ಮುಂದಿನದು ಐವತ್ತನೇ ಶ್ಲೋಕ ತೀರ್ಥಾಮೋಹಾರ್ಣವಂ ಹತ್ವಾ ರಾಗ ದ್ವೇಷಾದಿರಾಕ್ಷಸಾಂ ಯೋಗಿ ಶಾಂತಿ ಸಮಯುಕ್ತ ಆತ್ಮ ರಾಮೋ ವಿರಾಜತೆ ಅಂತಹ ಯೋಗಿಯಾದಂಥವನು ಮೋಹವೆಂಬ ಸಾಗರವನ್ನು ದಾಟಿಕ್ ಮೋಹಾರ್ನವಂ ತೀರ್ಥ ಅರ್ಣವ ಅಂದರೆ ಸಾಗರ ಅರ್ಣ ಅಂದರೆ ತೆರೆಗಳು ಅಂತೇಳಿ ಅರ್ಣವ ಅಂತ ಹೇಳಿದರೆ ತೆರೆಗಳಿಂದ ಕೂಡಿರತಕ್ಕಂಥ ಅಲೆಗಳಿಂದ ಕೂಡಿರತಕ್ಕಂಥದೇ ಸಮುದ್ರ ಸಾಗರ ಅದನ್ನು ದಾಟಿ ಮೋಹವೆಂಬ ಸಾಗರ ಹ್ಞೂ ವಿವಿಧ ಅಲೆಗಳಿರ್ತವೆ ಅದರಲ್ಲಿ ವಿವಿಧ ಏರುಪೇರು ಇರ್ತವೆ ಅಲೆಗಳು ಉಬ್ಬರ ಇಳಿತಾಗುವಂಥದ್ದು ಸುಖ ದುಃಖಗಳು ಈ ರೀತಿಯಾದ ಸಾಗರವನ್ನು ದಾಟಿ ಹತ್ವ ರಾಗಾದಿ ರಾಕ್ಷಸಾನ ರಾಗ ದ್ವೇಷ ಆದಿ ರಾಕ್ಷಸಾನ ರಾಗ ದ್ವೇಷಗಳೇ ಒಂತಹ ಅನುರಾಗ ಅದು ಬೇಕು ಆಸಕ್ತಿ ಅನುರಕ್ತಿ ದ್ವೇಷ ಅಂಥೇಳಿ ಅದು ಬೇಡ ಅಂತೇಳಿ ಕೋಪ ದ್ವೇಷ ಇತ್ಯಾದಿಗಳು ಮುಂತಾದಂತಹ ರಾಕ್ಷಸರನ್ನ ಕೊಂದು ರಾಗದ್ವೇಷಾದಿ ರಾಕ್ಷಸಾನ್ ಶಾಂತಿ ಶಾಂತಿಸಮಯುಕ್ತ ಶಾಂತಿಯಿಂದ ಕೂಡಿಕೊಂಡು ಆತ್ಮಾರಾಮೋ ವಿರಾಜತೆ ಆತ್ಮಾರಾಮನಾಗಿ ಬೆಳಗುತ್ತಾನೆ ಬೆಳಗುತ್ತಾ ಇದ್ದಾನೆ ಅಂತೇಳಿ ಮೋಹ ಸಾಗರವನ್ನು ದಾಟಿ ರಾಗದ್ವೇಷಗಳನ್ನು ಕೊಂದು ಶಾಂತಿಯಿಂದ ಕೂಡಿ ಆತ್ಮಾರಾಮನಾಗಿ ಬೆಳಗ್ತಾನೆ ಯೋಗಿ ಶಾಂತಿಸಮಾಯುಕ್ತ ಅನ್ ಅಂತ ಹೇಳುವುದಕ್ಕೆ ಇನ್ನೊಂದು ಪಾಠಾಂತರ ಸಮಾಯುಕ್ತೋ ಹ್ಯಾತ್ಮಾರಾಮು ಯೋಗಿ ಶಾಂತಿ ಸಮಾಯುಕ್ತ ಆತ್ಮಾರಾಮು ಅಥವಾ ಯೋಗಿ ಶಾಂತಿ ಸಮಾಯುಕ್ತೋ ಹ್ಯಾತ್ಮಾರಾಮು ವಿರಾಜತೆ ಹೀ ಆತ್ಮಾರಾಮು ಅಂತೇಳಿ ಒಂದು ಹಿ ಒಂದು ಹೆಚ್ಚುವರಿ ಪಾಠಾಂತರದಲ್ಲಿ ಹಾಗೂ ಕೂಡ ಇದೆ ಹೀಗೆ ಇದು ಇನ್ನೊಂದಲ್ಲಿ ಅಂದರೆ ರಾಮಾಯಣದ ಕಥೆಗೆ ಪ್ರವಾದ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಯೋಗಿ ಆದವನು ಯೋಗಿ ಅಂದರೆ ಶ್ರೀರಾಮನಿಗೆ ಹೇಳುವಂಥದ್ದು ಮೋಹವೆಂಬ ಸಾಗರವನ್ನು ದಾಟಿ ರಾಗದ್ವೇಷಗಳೇ ಮುಂತಾದ ರಾಕ್ಷಸರನ್ನು ಕೊಂದು ಇದು ಆಧ್ಯಾತ್ಮಿಕ ಅರ್ಥ ಹ್ಞೂ ಮೋಹವೆಂಬ ಸಾಗರವನ್ನು ದಾಟಿ ಅಂದರೆ ಅಯೋಧ್ಯೆಯನ್ನು ತೊರೆದು ಕಾಡಿಗೆ ಬಂದವನು ಅಲ್ಲಿ ಯಾವುದೂ ಇಲ್ಲ ಮೋಹ ಯಾವುದಿಲ್ಲ ಕಾಡಿನಲ್ಲಿ ದಾಟಿ ಅಂದರೆ ತನ್ನ ಅಧಿಕಾರವಾದ ಮೋಹವನ್ನು ಬಿಟ್ಟ ಹ್ಞೂ ಅಧಿಕಾರ ಬೇಡ ಅಂತೇಳಿಬಿಟ್ಟು ಕಾಡಿಗೆ ಬಂದ ಅರಮನೆಯ ವೈಭವ ವೈಭವಗಳನ್ನು ಬಿಟ್ಟು ಸಾಗರವನ್ನು ಅಂತಹ ಅದನ್ನು ದಾಟಿ ರಾಗದ್ವೇಷಗಳೇ ಮುಂತಾದ ರಾಕ್ಷಸರನ್ನು ಕೊಂದು ರಾವಣ ಕುಂಭಕರ್ಣಾದಿ ರಾಕ್ಷಸರನ್ನು ಕೊಂದು ರಾಮನಾದಂಥವನು ಯೋಗಿಯಾದವನು ಅಂತೇಳಿ ಇಲ್ಲಿ ಅದನ್ನು ಹೇಳಿದ ಶಾಂತಿಯಿಂದ ಕೂಡಿಕೊಂಡು ಸೀತೆಯನ್ನು ಕೂಡಿಕೊಂಡು ಪುನಃ ಹ್ಞೂ ಆತ್ಮಾರಾಮನಾಗಿ ಬೆಳಗ್ತಾನೆ ಸೀತಾರಾಮನಾಗಿ ಪಟ್ಟಾಭಿರಾಮನಾಗಿ ಮತ್ತೆ ಬೆಳಗ್ತಾನೆ ಅಂಥೇಳಿ ಅದನ್ನು ಇಲ್ಲಿ ಆಧ್ಯಾತ್ಮಿಕ ವಿವರಣೆ ಅದರದ್ದು ಅಂತೇಳಿ ಇಲ್ಲಿ ಸಚ್ಚಿದಾನಂದ್ ಸ್ವಾಮೀಜಿಯವರು ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ತೀರ್ಥ ಮೋಹಾರ್ನವಂ ಹತ್ವಾ ರಾಗದ್ವೇಷಾದಿ ರಾಕ್ಷಸಾನ್ ಯೋಗೀ ಶಾಂತಿ ಸಮಾಯುಕ್ತ ಆತ್ಮಾರಾಮೋ ವಿರಾಜತಿ ಆತ್ಮ ಆರಾಮನಾದ ಆತ್ಮನಲ್ಲಿ ನೆಲೆಸಿರುವವನು ಆತ್ಮನಲ್ಲಿ ಆರಾಮವಾಗಿರತಕ್ಕಂಥವನು ಅಥವಾ ಆತ್ಮನಲ್ಲಿ ರಮಿಸುವವನು ಆನಂದವನ್ನು ಹೊಂದುವನು ತನ್ನಲ್ಲೇ ಆತ್ಮನಲ್ಲೇ ಆತ್ಮ ಧ್ಯಾನದಲ್ಲೇ ಆನಂದವನ್ನು ಹೊಂದತಕ್ಕಂಥವನು ರಂ ರಮತೆಯ ರಾಮ್ ರಮ್ ಕ್ರೀಡಾ ಎಂ ಧಾತು ತನ್ನಲ್ಲೇ ಆನಂದವನ್ನು ಹೊಂದತಕ್ಕಂಥವನು ಅಂತಹ ಯೋಗಿಯು ಮೋಹಸಾಗರವನ್ನು ದಾಟಿ ರಾಗದ್ವೇಷ ಮುಂತಾದ ರಾಕ್ಷಸರನ್ನು ವಧಿಸಿ ಶಾಂತಿ ಸಮಾಧಾನದಿಂದ ವಿರಾಜಿಸ್ತಾನೆ ತೀರ್ಥ ಮೋಹಾರ್ಹತ್ವಾ ರಾಗ್ವೇಷಾದಿ ರಾಕ್ಷಸಾನ್ ಯೋಗೀ ಶಾಂತಿ ಸಮಯುಕ್ತಃ ಆತ್ಮಾರಾಮೋ ವಿರಾಜತೆ ಮೋಹಂ ಮಹಾಸಮುದ್ರವನ್ನು ದಾಟಿ ರಾಗದ್ವೇಷ ಮುಂತಾದ ರಾಕ್ಷಸರನ್ನು ಸಂಹಾರ ಮಾಡಿ ಶಾಂತಚಿತ್ತನಾದ ಯೋಗಿಯು ಆತ್ಮನಲ್ಲಿ ನೆಲೆಗೊಂಡು ಆತ್ಮಾರಾಮನಾಗಿ ವಿರಾಜಿಸ್ತಾನೆ ಪರಿವರ್ತನೆಯು ಪೂರ್ಣವಾಗಿ ಜೀವ ತಾನೇ ಸನಾತನ ಸತ್ಯಸ್ವರೂಪವಾದದ ಸರ್ವಾತ್ಮವೆಂದು ತಿಳಿದ ಮೇಲೆ ಅಜ್ಞಾನ ಪೂರ್ಣವಾಗಿ ಕಳೆದು ಸಂಸಾರ ಸಾಗರವನ್ನು ದಾಟಿದಂತೆ ಅಂದರೆ ಯಾವಾಗ ಈ ಪರಿವರ್ತನೆಯು ಪೂರ್ಣವಾಗ್ತದೋ ಯಾವ ಪರಿವರ್ತನೆ ಆ ಕಣಜದ ಹುಳು ಕಣಜವಾಗಿ ಯಾವಾಗ ಪರಿವರ್ತನೆ ಆಗ್ತದೋ ಯಾವಾಗ ಮೋಹ ರಾಗದ್ವೇಷಾದಿಗಳನ್ನು ಕೂಡಿರುವ ಸಂಸಾರದಿರತಕ್ಕಂತಹ ಜೀವನು ಪೂರ್ಣವಾಗಿ ಆತ್ಮಸ್ವರೂಪನೆಂಬುದಾಗಿ ತಿಳಿದುಕೊಳ್ಳುತ್ತಾನೋ ಈ ರೀತಿಯಾದ ಪೂರ್ಣವಾದ ಪರಿವರ್ತನೆಯಾದಾಗ ಜೀವವು ತಾನೇ ಸನಾತನ ಸತ್ಯ ಸರ್ವಾತ್ಮ ಎಂದು ತಿಳಿದ ಮೇಲೆ ಅಜ್ಞಾನವು ಪೂರ್ಣವಾಗಿ ಕಳೆದು ಹೋಗಿ ಸಂಸಾರ ಸಾಗರವನ್ನು ಅವನು ದಾಟಿದಂತೆ ಸಂಸಾರದಲ್ಲಿ ಇದ್ದರು ಅಲ್ಲಿಯವರೆಗೂ ಜೀವಿಯಾಗಿದ್ದಾಗ ಅದು ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದಂತಹ ವಾಸನಾ ರಾಶಿಯೂ ಕರ್ಮಗಳ ವಾಸನೆ ಕರ್ಮದ ಸಂಸ್ಕಾರಗಳು ಅವುಗಳು ರಾಶಿಯು ಸಂಸಾರ ಸಾಗರ ಅಜ್ಞಾನ ಭಂಡಾರ ಅಂತೇಳಿ ಅದಕ್ಕೆ ಹೇಳ್ತೇವೆ ಧ್ಯಾನದಿಂದ ಯೋಗಿಯು ಪ್ರಶಾ ಪ್ರಕಾಶಾತ್ಮನಾದಂತಹ ಬ್ರಹ್ಮನನ್ನು ಸೇರಿದಾಗ ನಿಸ್ಸಂದೇಹವಾಗಿ ಅವನ ಅಜ್ಞಾನವೆಲ್ಲ ಕಳೆದಿರುವುದರಿಂದ ಅವನ ಸ್ವಕಲ್ಪಿತ ಭಾವನೆಗಳಾದಂತಹ ದೇಹಾದಿಗಳು ನಷ್ಟ ಹೊಂದಿದಂತೆಯೇ ಆಗ್ತದೆ ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಇರತಕ್ಕಂತಹ ಇಷ್ಟಾನಿಷ್ಟ ರೂಪಿ ಇಷ್ಟ ಅನಿಷ್ಟ ತನಗಿಷ್ಟವಾದದ್ದು ಇಷ್ಟವಿಲ್ಲದ್ದು ರಾಗದ್ವೇಷ ರೂಪಿಯಾದಂತಹ ರಾಕ್ಷಸ ಸಂಹಾರವಾದರೆ ಮಾತ್ರ ಸಾಧ್ಯ ಅದು ಒಂದು ರಾಕ್ಷಸರು ಇಷ್ಟಾನಿಷ್ಟಗಳು ಅವುಗಳನ್ನು ಸಂಹಾರ ಮಾಡಿದರೆ ಅವನಿಗೆ ಆಮೇಲೆ ಯಾವುದು ಇಷ್ಟ ಅಂತೇಳಿಲ್ಲ ಯಾವುದು ಅನಿಷ್ಟ ಅಂತೇಳಿಲ್ಲ ಅಂತಹ ರಾಕ್ಷಸರನ್ನು ಸಂಹಾರ ಮಾಡಿದರೆ ಮಾತ್ರ ಈ ರೀತಿಯಾದ ಆತ್ಮಭಾವ ಬರಲಿಕ್ಕೆ ಸಾಧ್ಯ ಸಾಧಕನು ಹೇಗೆ ಅಜ್ಞಾನವೆನ್ನತಕ್ಕಂತಹ ಮಹಾಸಮುದ್ರವನ್ನು ದಾಟಿ ರಾಗದ್ವೇಷಗಳಿಗೆ ಮೊದಲಾದ ಮಾನಸಿಕ ಗುಣಗಳೆಂಬ ರಾಕ್ಷಸರನ್ನು ನಿರ್ಮೂಲಗೊಳಿಸಿದ ನಂತರ ತನ್ನಲ್ಲಿಯೇ ಇದ್ದು ಅಂದರೆ ಆತ್ಮಸ್ವರೂಪದಲ್ಲಿ ನೆಲೆಯಾಗಿದ್ದು ತಾತ್ಕಾಲಿಕವಾಗಿ ಮರೆತಿದ್ದ ಶಾಂತಿಯನ್ನು ಅವನು ಪುನಃ ಮರಳಿ ಪಡಿತಾನೆ ಆತ್ಮವು ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ ವರ್ಣಿಸಲ್ಪಡುತ್ತದೆ ಈ ಸ್ವರೂಪದ ಅನುಭವ ಅನಂತರದಲ್ಲಿ ಅವನಿಗೆ ಶಾಶ್ವತವಾಗ್ತದೆ ಸತ್ಯಂ ಶಿವಂ ಸುಂದರಂ ಆದ್ದರಿಂದ ಅವನು ಮುಂದೆ ಅಖಂಡ ಆತ್ಮ ಆನಂದವನ್ನು ಅಂದರೆ ಅಡೆತಡೆ ಇಲ್ಲದ ಆತ್ಮಾನಂದವನ್ನು ಮಧ್ಯದಲ್ಲಿ ದುಃಖ ಬರಲಿಕ್ಕಿಲ್ಲ ಅಂತ ಆತ್ಮಾನಂದವನ್ನು ಅನುಭವಿಸ್ತಾ ತನ್ಮಯನಾಗ್ತಾನೆ ಅದರಲ್ಲಿ ಮಯನ ತೊಡಗಿಸಿಕೊಳ್ತಾನೆ ಅದರಲ್ಲಿ ಮುಳುಗಿ ಹೋಗ್ತಾನೆ ಮಗ್ಧನಾಗ್ತಾನೆ ಲಗ್ನ ಚಿತ್ತನಾಗ್ತಾನೆ ಆತ್ಮನಲ್ಲಿಯೇ ರಮಿಸುವವನು ಆತ್ಮ ಆತ್ಮಾರಾಮ ಎನ್ನುವ ಪದ ಅತ್ಯಂತ ಸುಂದರವಾಗಿ ಪ್ರಯೋಗಿಸಲ್ಪಟ್ಟು ಭಾರತ ಸಂಸ್ಕೃತಿಯನ್ನು ಉಪನಿಷತ್ತುಗಳನ್ನು ಸನಾತನ ಧರ್ಮವನ್ನು ಅದರ ಪುರಾಣವನ್ನು ಅರಿತಂಥ ವಿದ್ಯಾರ್ಥಿ ಅತ್ಯಂತ ಅರ್ಥಗರ್ಭಿತವೂ ಭಾವಪೂರ್ಣವೂ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಚಿನ್ಮಯಾನಂದ ಸ್ವಾಮೀಜಿಯವರು ಶ್ರೀ ಶಂಕರಾಚಾರ್ಯರು ಭಾರತದ ಸಂಸ್ಕೃತಿಯಲ್ಲಿ ಸಿದ್ಧಹಸ್ತರಾಗಿ ಆ ಒಂದು ಪದದಿಂದ ಇಡೀ ರಾಮಾಯಣ ಮಹಾಕಾವ್ಯದ ಪರಿಪೂರ್ಣ ಸಾರವನ್ನೇ ಈ ಶ್ಲೋಕದಲ್ಲಿ ಅಡಗಿಸಿದ್ದಾರೆ ರಾಮಾಯಣವನ್ನು ರಚಿಸಿದ ಆದಿಕವಿ ವಾಲ್ಮೀಕಿ ಆದರ್ಶ ಮಾನವನ ಚಿತ್ರವನ್ನು ಚಿತ್ರಿಸುವುದಲ್ಲದೆ ಜನಗಳ ಅನುಕರಣೆಗಾಗಿ ತನ್ನ ಆತ್ಮಾನುಭವದ ರಸವನ್ನೂ ಸಹ ಅದರಲ್ಲಿ ಬಟ್ಟಿಗಿಳಿಸಿದ್ದಾನೆ ವಾಲ್ಮೀಕಿ ಬರೀ ಗ್ರಂಥಕರ್ತೃ ಅಥವಾ ಪ್ರಕಾಶಕನಾಗಲಿ ಅಲ್ಲ ಆತ ಆತ್ಮಜ್ಞಾನಿ ಶ್ರುತಿಮತ ವೇದಾಂತ ಪರಂಪರೆಯ ಅನುಯಾಯಿ ಆತನ ಕಾವ್ಯರಸದಲ್ಲಿ ಕಾವ್ಯ ಸೌಂದರ್ಯದಲ್ಲಿ ಮೈಮರೆತಂತಹ ಓದುಗ ಸಹಜವಾಗಿ ರಾಮಾಯಣದ ಆಂತರಿಕ ಗುಹ್ಯ ಉದಾತ್ತ ಸಂಕೇತಿಕ ಸಾಂಕೇತಿಕ ಮಹತ್ವಗಳನ್ನು ಮರೆಯುವುದಂಥದ್ದು ಆಶ್ಚರ್ಯವಲ್ಲ ಅದು ಹೇಗೆ ಅಂತ ಹೇಳಿದರೆ ಈ ಸಂಸಾರದಲ್ಲಿ ಇದ್ದಾಗ ಹೇಗೆ ತಾನು ಆತ್ಮಸ್ವರೂಪನು ಎನ್ನುತಕ್ಕಂಥ ಸತ್ಯವನ್ನು ಮರೆಯುತ್ತಾನೋ ಅದೇ ರೀತಿಯಲ್ಲಿ ರಾಮಾಯಣದ ಕಾವ್ಯ ಸೌಂದರ್ಯವನ್ನು ಅನುಭವಿಸ್ತಾ ಅನುಭವಿಸ್ತಾ ಅದರಲ್ಲಿರುವ ಯಥಾರ್ಥ ತತ್ವವನ್ನು ತಿಳಿಯುವುದರಲ್ಲಿ ಎಡುತ್ತಾನೆ ಓದುಗ ಯಾಕಂದರೆ ಹೇಗೆ ಅಜ್ಞಾನದ ಮಾಯೆಯ ಆವರಣ ಜಗತ್ತಿನಲ್ಲಿ ಇರ್ತದೋ ಅದೇ ರೀತಿಯಲ್ಲಿ ರಾಮಾಯಣದಲ್ಲಿ ಆ ಒಂದು ಕಲಾ ಕಲಾತ್ಮಿಕತೆ ಅಥವಾ ಸಾಹಿತ್ಯ ಭಾಷೆ ಏನಿದೆ ಅದರ ಸೌಂದರ್ಯದಲ್ಲಿ ಮೈಮರೆತು ಅದರ ಪರತತ್ವವನ್ನು ತಿಳಿಯುವುದರಲ್ಲಿ ಎಡವಬಹುದು ಓದ ಓದತಕ್ಕಂಥ ಓದುಗ ರಾಮಾಯಣದ ಪೂರ್ಣ ಆಧ್ಯಾತ್ಮಿಕ ನಿಗೂಢ ಮಹಾತ್ಮೆ ಅಡುಗೆ ಆಚಾರ್ಯರು ಈ ಕೃತಿ ಶ್ಲೋಕದಲ್ಲಿ ಕೈ ದಿಗ್ದರ್ಶನ ಮಾಡ್ತಾರೆ ಆ ಮಹಾಕಾವ್ಯದ ನಾಯಕನ ಹೆಸರೇ ಅತ್ಯಂತ ರಹಸ್ಯಮಯ ಮತ್ತು ಅತ್ಯಪೂರ್ವವಾದ ಅರ್ಥಪೂರ್ಣವಾದದ್ದು ಸಕಲರಲ್ಲಿಯೂ ಎಲ್ಲರ ಹೃದಯದಲ್ಲಿಯೂ ರಮಿಸುವವನು ಶ್ರೀರಾಮ ಎಲ್ಲರ ಎಲ್ಲರಲ್ಲಿಯೂ ಎಲ್ಲರ ಹೃದಯ ಮನಸ್ಸಿನಲ್ಲಿಯೂ ರಮಿಸ್ತಕ್ಕಂಥವನು ಶ್ರೀರಾಮ ಸರ್ವೇ ರಮಂತಿ ಇತಿ ರಾಮ ಎಲ್ಲರೂ ಯಾರಲ್ಲಿ ಆನಂದವನ್ನು ಹೊಂದುತ್ತಾರೋ ಯಾರನ್ನ ಯಾರ ನಾಮವನ್ನು ಸ್ಮರಣೆ ಮಾಡಿ ಯಾರನ್ನು ಸ್ಮರಣೆ ಮಾಡಿ ಯಾರ ಚರಿತ್ರೆಯನ್ನು ಸ್ಮರಣೆ ಮಾಡಿ ಯಾ ಎಲ್ಲರೂ ಕೂಡ ಆನಂದವನ್ನು ಹೊಂದಬಲ್ಲರೋ ಅಂಥವನೇ ಶ್ರೀರಾಮ ಆತ್ಮನೇ ಆದಂತಹ ನಮ್ಮ ಶರೀರದಲ್ಲಿರತಕ್ಕಂತಹ ಆತ್ಮ ಯಾವುದಿದೆ ಆತ್ಮಶಕ್ತಿ ಅದೇ ಆಗಿರತಕ್ಕಂತಹ ಶ್ರೀರಾಮ ತನ್ನ ಶಾಂತ ಗುಣದ ಪ್ರತೀಕವಾದ ಸೀತೆ ಅವಳೊಡನೆ ವಿವಾಹವಾಗಿ ಅಯೋಧ್ಯೆಯಲ್ಲಿಯೂ ಮತ್ತು ಕಾಡಿನಲ್ಲಿಯೂ ಯಾವ ವಿಧವಾದ ಆತಂಕವೂ ಇಲ್ಲದೆ ಸಮಾನ ಸಂತೋಷದಲ್ಲಿರ್ತಾನೆ ಕಷ್ಟಸುಖಗಳು ಎರಡರಲ್ಲಿಯೂ ಅವನ ಧರ್ಮಪತ್ನಿಯಾದ ಶಾಂತಿ ಅಥವಾ ಸೀತೆ ಅವನ ಶಾಂತ ಸ್ವರೂಪವೇ ಧರ್ಮಪತ್ನಿಯಾದ ಸೀತೆ ಪ್ರತೀಕ ಅವಳು ಹತ್ತು ತಲೆಯ ರಾವಣನೆಂಬ ರಾಕ್ಷಸನ ಕೈಗೆ ಸಿಕ್ಕಿದಾಗ ಆ ಶಾಂತಿಗೆ ಬೇರೆ ಬೇರೆ ರೀತಿಯ ಭಂಗ ಉಂಟಾದಾಗ ನಾನಾ ವಿಧವಾದ ಹತ್ತು ವಿಧವಾದ ನೂರಾರು ವಿಧವಾದ ಹತ್ತು ತಲೆಯ ರಾವಣನ ಕೈಗೆ ಸಿಕ್ಕಿದಾಗ ಶಾಂತಿಗೆ ಭಂಗವಾದ ರಾಗದ್ವೇಷಾದಿ ಹತ್ತು ಕಾಮಕ್ರೋಧಾದಿ ಹರಿಷಡ್ವರ್ಗಗಳು ಇವುಗಳೆಲ್ಲ ಸಿಕ್ಕಿದಾಗ ರಾಮನ ದುಃಖ ಆರಂಭ ಆಗ್ತದೆ ಶಾಂತಿಗೆ ಭಂಗ ಉಂಟಾಗ್ತದೆ ಹತ್ತು ತಲೆಗಳಿಂದ ಕೂಡಿದಂತಹ ಹ್ಞೂ ಅಂದರೆ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಜ್ಞಾನೇಂದ್ರಿಯಗಳು ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಅಂದರೆ ವಾಕ್ ಮಾತು ಕೈ ಕಾಲು ಬುದ ಮತ್ತು ಗುಹ್ಯ ಅಥವಾ ಲಿಂಗ ಹೀಗೆ ಐದು ಕರ್ಮೇಂದ್ರಗಳು ಈ ಹತ್ತು ತಲೆಗಳಿಂದ ಕೂಡಿದಂತಹ ನಮ್ಮ ನೀಚ ಪ್ರವೃತ್ತಿಯ ಸಂಕೇತವೇ ರಾವಣ ಐಹಿಕ ಮತ್ತು ಚಾರವಾಕ ಪ್ರಧಾನವಾದಂತಹ ಚಾರ್ವಾಕ ಅಂತೇಳಿದರೆ ಘೃ ಋಣಂಕೃತ್ವ ಘೃತಂ ಪಿಭೇದಂತೇಳಿ ಶರೀರ ಭಸ್ಮ ಆದ ನಂತರ ಏನಿಲ್ಲ ಭಸ್ಮ ಅಂತವೂ ಶರೀರಂ ಭಸ್ಮ ಆಗುವವರೆಗೆ ಅಲ್ಲಿವರೆಗೆ ಸಾಲ ಮಾಡಿಯಾದರೂ ತುಪ್ಪ ತಿನ್ನಬೇಕು ಎನ್ನುವಂಥದ್ದು ಚಾರವಾಕವಾದ ಅಂದರೆ ಲೌಕಿಕ ಸುಖವನ್ನು ಭೋಗಿಸಬೇಕು ಹಾಂ ಯಾವ ಯಾವ ಕಷ್ಟಪಟ್ಟರೂ ಆಗ್ಬೋದು ಯಾವ ರೀತಿಯೋ ಆಗ್ಬೋದು ಶತಾಯ ಗತಾಯ ಪ್ರಯತ್ನಿಸಬೇಕು ಅದಕ್ಕೆ ಅಂಥೇಳಿ ಹೇಗೂ ಆಗ್ಬೋದು ಸುಖವನ್ನು ಹೊಂದಬೇಕು ಎನ್ನತಕ್ಕಂತಹ ಈ ಚಾರ್ವಾಕ ಪ್ರಧಾನವಾದ ರಾಜ್ಯ ಆರ್ಯಾವರ್ತದಲ್ಲಿ ಅಂದರೆ ನಮ್ಮ ಭಾರತ ಭೂಮಿಯಲ್ಲಿ ಬಹಳ ಕಾಲ ನಡೆಯಲಾರದು ಆಧ್ಯಾತ್ಮಿಕ ಸುಂದರ ವನದಲ್ಲಿ ಸನಾತನ ಧರ್ಮ ಸಂಸ್ಥಾನದಲ್ಲಿ ರಾಮರಾಜ್ಯದಲ್ಲಿ ರಾವಣರ ರಾಜ್ಯ ಭಾರ ಬಹಳ ದಿನ ಇರಲಾರದು ಅವರಿಗೆ ರಾಮರಾಜ್ಯದಲ್ಲಿ ಅವಕಾಶವೇ ಇಲ್ಲ ಶ್ರೀರಾಮ ತನ್ನ ಪತ್ನಿಯನ್ನು ಅರಸುತ್ತಾ ಸಮುದ್ರವನ್ನು ದಾಟಿ ಲಂಕೆಯನ್ನು ಸೇರಬೇಕಾಯಿತು ಅಲ್ಲಿಯ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಸೀತೆಯನ್ನು ಶಾಂತಿಯನ್ನು ಪುನಃ ಪಡೆಯಬೇಕಾಯಿತು ಶಂಕರಾಚಾರ್ಯ ಶ್ಲೋಕದಲ್ಲಿ ಸೇತುವೆಯನ್ನು ಕಟ್ಟಬೇಕಾದ ಸಮುದ್ರ ನಮ್ಮ ಅಜ್ಞಾನ ಸಾಗರ ಮತ್ತು ಶ್ರೀರಾಮನು ಜಯಿಸಬೇಕಾದ ರಾಕ್ಷಸರು ಪ್ರತಿಯೊಬ್ಬರಲ್ಲಿ ಇರುವ ಕ್ರೂರ ನೀಚ ಪ್ರವೃತ್ತಿಗಳೇ ಅಂತೇಳಿ ಸೂಚಿಸ್ತಾರೆ ಅಂತರಾತ್ಮವು ಶುದ್ಧಗೊಂಡು ಸ್ಥಿರವಾದಾಗ ಆತ್ಮನ ಚಿರ ಸಹಧರ್ಮಿಣಿ ಶಾಂತಿ ಅಲ್ಲಿ ನೆಲೆಸುವುದರಲ್ಲಿ ಸಂದೇಹವಿಲ್ಲಿದೆ ಅನಂತರ ಆತ್ಮಜ್ಞಾನಿ ಶ್ರಮರಹಿತವಾದಂತಹ ಅಯೋಧ್ಯವೆಂಬ ಪುರಿ ರಾಜಧಾನಿ ಯೋಧ್ಯ ಯುದ್ಧ ಯುದ್ಧ ಮಾಡಬೇಕಾದ್ದು ಆ ಅಯೋಧ್ಯೆ ಯುದ್ಧ ಮಾಡಬೇಕು ಅಂತಲೇ ಇಲ್ಲ ಶ್ರಮರಹಿತವಾದಂತಹ ರಾಜಧಾನಿಯಿಂದ ಅಯೋಧ್ಯೆ ಎಂಬಲ್ಲಿ ಚಿರಕಾಲ ರಾಜ್ಯ ಭಾರ ಮಾಡ್ತಾನೆ ಅಂತೇಳಿ ಹೇಳಿದರೆ ಅದೇ ಶ್ರಮರಹಿತವಾದ ತನ್ನ ಆತ್ಮದಲ್ಲಿ ನೆಲೆಸಿರ್ತಾನೆ ಆತ್ಮ ಸಾಮ್ರಾಜ್ಯವನ್ನು ಅನುಭವಿಸ್ತಾನೆ ಹೀಗೆ ಬರೀ ಒಂದೆರಡು ಪದ ಪ್ರಯೋಗದಿಂದ ಇಡೀ ಮಹಾಕಾವ್ಯವನ್ನು ರಾಮಾಯಣ ಮಹಾಕಾವ್ಯ ಇಪ್ಪತ್ನಾಲ್ಕು ಶ್ಲೋಕಗಳ ಮಹಾಕಾವ್ಯವನ್ನು ಸಂಕ್ಷೇಪಿಸಿ ಹೇಳುವುದರಲ್ಲಿ ಅತ್ಯಂತ ಉದಾತ್ತ ಆಧ್ಯಾತ್ಮಿಕ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಮಾತ್ರ ಸಾಧ್ಯ ಇದು ಸಂಸ್ಕೃತ ಭಾಷೆಯ ಒಂದು ವೈಶಿಷ್ಟ್ಯ ಮತ್ತು ಅದನ್ನು ಬಳಸ್ತಕ್ಕಂತಹ ಜ್ಞಾನಿಗಳ ವೈಶಿಷ್ಟ್ಯ ಕೂಡ ಆಗಿದೆ ಶಂಕರಾಚಾರ್ಯ ಹೀಗೆ ಇಲ್ಲಿ ಆತ್ಮಜ್ಞಾನದ ಬಗ್ಗೆ ಬಹಳ ಸುಂದರವಾಗಿ ರಾಮಾಯಣದ ಸಂಕ್ಷೇಪ ಸ್ವರೂಪವಾಗಿ ಈ ಶ್ಲೋಕ ಬಂದಿದೆ ಇದು ಜೀವನ್ಮುಕ್ತನ ಲಕ್ಷಣ ಆತ್ಮಾರಾಮನ ಲಕ್ಷಣ ಏನು ಅಂತ ಇಲ್ಲಿ ಹೇಳಿದ್ದಾರೆ ಹೀಗೆ ಇವತ್ತಿನ ದಿವಸ ನಾವು ಎರಡು ಶ್ಲೋಕಗಳನ್ನು ನೋಡಿದ ಹಾಗಾಯಿತು ನಲವತ್ತೊಂಬತ್ತು ಮತ್ತು ಐವತ್ತನೇ ಶ್ಲೋಕ ಜೀವನ್ಮುಕ್ತಸ್ತು ತದ್ ವಿವಾಂ ಪೂರ್ವೋಪಾಧಿಗುಣಾನ್ಸ್ ತ್ಯಜೇತ್ ಸಚ್ಚಿದಾನಂದ ರೂಪತ್ವಾತ್ ಭೇತ್ ಭ್ರಮರ ಕೀಟವತ್ ಜೀವನ್ಮುಕ್ತನಾದ ಜ್ಞಾನಿಯು ಹಿಂದೆ ಹೇಳಿದ ಉಪಾಧಿಗಳ ಗುಣದೋಷಗಳನ್ನೆಲ್ಲ ತ್ಯಜಿಸಿ ತನ್ನ ಸಚ್ಚಿದಾನಂದ ಸ್ವರೂಪದಿಂದಾಗಿ ಕೀಟವು ಭ್ರಮರವಾಗುವಂತೆ ಬ್ರಹ್ಮನೇ ಆಗ್ತಾನೆ ಅಂತೇಳಿ ಒಂದು ಶ್ಲೋಕ ಇನ್ನೊಂದು ತೀರ್ಥ ಮೋಹಾರ್ವಂ ಹತ್ವಾ ರಾಘದ್ವೇಷಾದಿರಾಕ್ಷಸ ಯೋಗೀ ಶಾಂತಿ ಸಮಾಯುಕ್ತ ಆತ್ಮಾ ರಾಮೋ ಯೋಗೀ ಶಾಂತಿ ಸಮಾಯುಕ್ತ ಆತ್ಮಾ ರಾಮೋ ವಿರಾಜತೆ ಒಟ್ಟಿಗೆ ಹೇಳುವಾಗ ಅಲ್ಲಿ ಆ ಎನ್ನತಕ್ಕಂಥ ಸ್ವರಾಕ್ಷರ ಬಂದ ಕಾರಣ ಸಮಾಯುಕ್ತ ಎನ್ನುವಲ್ಲಿ ವಿಸರ್ಗವು ಲೋಪವಾಗ್ತದೆ ಸಮಾಯುಕ್ತ ಆತ್ಮಾರಾಮೋ ಮೋಹೋ ಮಹಾ ಮಹಾಸಮುದ್ರವನ್ನು ದಾಟಿ ರಾಗದ್ವೇಷ ಮುಂತಾದ ರಾಕ್ಷಸರನ್ನು ಸಂಹಾರ ಮಾಡಿ ಶಾಂತಚಿತ್ತನಾದ ಯೋಗಿಯು ಆತ್ಮನಲ್ಲಿ ನೆಲೆಗೊಂಡು ಆತ್ಮಾರಾಮನಾಗಿ ವಿರಾಜಿಸ್ತಾನೆ ಎನ್ನತಕ್ಕಂತಹ ನಲವತ್ತೊಂಬತ್ತು ಮತ್ತು ಐವತ್ತನೇ ಶ್ಲೋಕ ಆತ್ಮಬೋಧ ಶಂಕರಾಚಾರ್ಯರದು ಇಲ್ಲಿ ಮಂಗಳವನ್ನು ಹಾಡೋಣ ಮುಂದಿನ ಶ್ಲೋಕವನ್ನು ನಾಳೆ ದಿವಸ ನೋಡೋಣ ಹರಿ ಶ್ರೀ ಶಂಕರಾರ್ಪಿತಮಸ್ತು ಓಂ